ಅಹಂಕಾರಿಕ ಪ್ರಾಣದೇವರಿಂದ ನಾರದ ಮುನಿವರಗಿನ ದೇವತಾಸ್ತುತಿಯನ್ನು ಈ ರೀತಿಯಾಗಿ ಮಾಡ್ತಾರೆ ಪ್ರಾಣದೇವಗೆ ನಮಿಪೆ ಕಾಮನ ಸೂನು ಮರು ಗುರು ದಕ್ಷ ಶಚಿರತಿ ಮಾನಿಯರಿಗೆ ಪ್ರವಹ ದೇವಗೆ ಸೂರ್ಯ ಸೋಮಯಮ ಮಾನವಿಗೆ ವರುಣನಿಗೆ ವೀಣಾಪಾಣಿ ನಾರದ ಮುನಿಗೆ ನಮಿಸುವೆ ಜ್ಞಾನ ಭಕ್ತಿ ವಿರಕ್ತಿ ಮಾರ್ಗವ ತಿಳಿಸಲೆಮಗೆಂದು ಇಲ್ಲಿ ಪ್ರಾಣದೇವ ಅಂತ ಹೇಳಿದರೆ ಅಹಂಕಾರಿಕ ಪ್ರಾಣದೇವರಿಗೆ ನಮಿಪೆ ಕಾಮನ ಸೂನು ಪ್ರದ್ಯುಮ್ನ ಪುತ್ರನಾದ ಅನಿರುದ್ಧ ಮನು ಅಂದರೆ ಸ್ವಯಂಭವ ಮನು ಗುರು ಅಂದರೆ ದೇವತೆ ಗುರುಗಳು ಗುರುಗಳಾದಂಥ ದಕ್ಷ ಆಚಾರ್ಯರು ದಕ್ಷ ಶಚಿ ದಕ್ಷ ಪ್ರಜಾಪತಿ ಶಚಿ ಅಂದರೆ ಇಂದ್ರಪತ್ನಿ ಶಚಿದೇವಿ ರತಿ ಕಾಮಪತ್ನಿ ಈ ಮಾನವೀಯರಿಗೂ ಕೂಡ ಭಕ್ತಿಯಿಂದ ನಮಸ್ಕಾರವನ್ನು ಮಾಡ್ತೀನಿ ಪ್ರವಾಹ ದೇವ ಅಂದರೆ ಪ್ರವಾಹವಾಯುವಿಗೆ ಸೂರ್ಯ ಸೋಮ ಯಮರಿಗೆ ಮಾನವೀ ಅಂದರೆ ಸ್ವಯಂಭೂಮನ ಪತ್ನಿಯಾಗಿರುವಂಥ ಶತರ ಶತರೂಪಾದೇವಿಗೆ ಭಕ್ತಿಯಿಂದ ವಂದಿಸುವೆ ವರುಣನಿಗೆ ವರುಣನಿಗೆ ಮತ್ತೆ ವೀಣಾಪಾಣಿಯಾಗಿರುವಂತಹ ನಾರದ ಮುನಿಗೆ ಭಕ್ತಿಯಿಂದ ನಮಸ್ಕಾರವನ್ನು ಮಾಡ್ತೀನಿ ಜ್ಞಾನ ಭಕ್ತಿ ವಿರಕ್ತಿ ಮಾರ್ಗವ ತಿಳಿಸಿಲಿ ಅಮಗೆ ಅಹಂಕಾರಿಕ ಪ್ರಾಣದೇವರಿಗೆ ಅನಂತಾನಂತ ನಮಸ್ಕಾರಗಳು ಇಂದ್ರಪತ್ನಿ ಶಚಿದೇವಿಗೆ ಕಾಮಪತ್ನಿ ರತಿದೇವಿಗೆ ಸ್ವಯಂಭೂ ಮನುವಿಗೆ ಬೃಹಸ್ಪತ್ಯಾಚಾರ್ಯರಿಗೆ ಕಾಮಪುತ್ರ ಅನಿರುದ್ಧನಿಗೆ ದಕ್ಷಪ್ರದೇಶ್ವರರಿಗೆ ಈ ಆರು ಮಂದಿಗೆ ಅನಂತ ಅನಂತ ನಮಸ್ಕಾರಗಳು ಪ್ರವಾಹ ವಾಯುವೇದಿಕೆಗೆ ಅಧಿಪತಿಯಾಗಿರುವಂತಹ ಪ್ರವಾಹ ವಾಯುವಿಗೆ ಅನಂತ ಅನಂತ ನಮಸ್ಕಾರ ಭಗವಂತನ ನೇತ್ರದಿಂದ ಜನಿಸಿರುವಂತಹ ಸೂರ್ಯದೇವರಿಗೆ ಮನಸ್ಸಿನಿಂದ ಜನಿಸಿರುವ ಚಂದ್ರದೇವರಿಗೆ ಚಂದ್ರಮಾ ಮನಸ್ಸೋ ಜಾತಃ ಸ್ತನಗಳಿಂದ ಜನಿಸುವಂತಹ ಧರ್ಮರಾಜರಿಗೆ ಸ್ವಯಂಭೂಮನು ಪತ್ನಿ ಶತರೂಪಾದೇವಿಗೆ ಅನಂತಾನಂತ ನಮಸ್ಕಾರಗಳು ದೇವರ ಕುಕ್ಷಿಯಿಂದ ಹುಟ್ಟಿದ ಉದಕಕ್ಕೆ ಅಭಿಮಾನಿಯಾದ ಸಮುದ್ರ ರಾಜನಾದ ವರುಣನಿಗೆ ಅನಂತಾನಂತ ನಮಸ್ಕಾರಗಳು ಬ್ರಹ್ಮದೇವರ ಅಂಕೋದ್ಭವರಾದ ದೇವರ್ಷಿ ಶ್ರೇಷ್ಠರಾದ ನಾರದರಿಗೆ ಅನಂತಾನಂತ ನಮಸ್ಕಾರಗಳು ಇಲ್ಲಿ ತಿಳಿಸಿರುವಂತಹ ಅಹಂಕಾರಕ ಪ್ರಾಣದೇವರು ಅವರು ತತ್ ತ್ವಗ್ ತತ್ವಕ್ಕೆ ತ್ವಕ್ಕನ ತತ್ವಕ್ಕೆ ಅಭಿಮಾನಿಯಾಗಿರುವಂಥವರು ನಲವತ್ತೊಂಬತ್ತು ಮರುದ್ಗುಣಗಳಲ್ಲಿ ಒಬ್ಬರು ಕಾಮನ ಸೂನು ಅಂದರೆ ಮನ್ವಂತರ ಪುತ್ರರಾದ ಅನಿರುದ್ಧ ಆಮೇಲೆ ಮನು ಸ್ವಯಂಭೂಮನು ಮನ್ಮಂತರಾಧಿಪತಿ ಅವನು ತತ್ವಾಭಿಮಾನಿ ಗುಹ್ಯಾಭಿಮಾನಿ ದೇವತ ಗುರು ಅಂದರೆ ದೇವತೆಗಳ ಗುರು ಆಗಿರುವಂತಹ ಬೃಹಸ್ಪತಿ ಆಚಾರ್ಯರು ದಕ್ಷ ಪ್ರಜಾಪತಿ ಹಸ್ತಕ್ಕೆ ಅಭಿಮಾನಿ ದೇವತ ಶಚಿ ಮನೋಭಿಮಾನಿ ರತಿ ಅವಳು ಮನೋಭಿಮಾನಿ ಪ್ರವಾಹ ವಾಯು ವಾಯು ವೇದಿಕಿನ ನಮಸ್ಕಾರ ಸೂರ್ಯ ಅಂದರೆ ವಿವಸ್ವಾ ನಾಮಕ ಸೂರ್ಯ ದ್ವಾದಶ ಆದಿತ್ಯರಲ್ಲಿ ಒಬ್ಬ ಸೋಮ ಅಂದರೆ ಚಂದ್ರದೇವರು ವನಸ್ಪತಿ ಅಧಿಪತಿ ದಿಗ್ ದೇವತೆ ಕರ್ಣಾಭಿಮಾನಿ ದೇವತ ಸಮುದ್ರ ರಾಜ ವರುಣ ಅವನ ರಸಾಭಿಮಾನಿ ಮತ್ತು ಅಪ್ತತ್ವಕ್ಕೆ ಅಭಿಮಾನಿ ವೀಣಾಪಾಣಿ ನಾರದ ಮುನಿಗೆ ಮಹತಿಯನ ವೀಣೆಯನ್ನು ಕೈಯಲ್ಲಿ ದರಿಸಿ ಸದಾಕಾಲ ಭಗವಂತನ ಸ್ತೋತ್ರವನ್ನ ನುಡಿಸುವಂಥವರು ನಾರದ ಋಷಿಗಳಿಗೆ ಇವರು ದೇವ ಋಷಿಗಳು ಅವರಿಗೂ ನಮಿಪೆ ಈ ರೀತಿಯಾಗಿ ಎಲ್ಲರನ್ನೂ ಸ್ಮರಣೆ ಮಾಡಿ ನಮಸ್ಕಾರವನ್ನು ಸಲ್ಲಿಸ್ತಾರೆ